ಅದೇ ಕಲ್ಲು ಮಣ್ಣನ್ನು ಬೆಂಕಿಗೆ ಎಷ್ಟು ಉಷ್ಣತೆಯನ್ನು ಕೊಟ್ಟು ಕಾಯಿಸಿದ್ವೋ ಕೆಂಪು ಬಣ್ಣಕ್ಕೆ ಬಂತೋ ಕಬ್ಬಿಣಕ್ಕೆ ಎಷ್ಟು ಉಷ್ಣತೆಯನ್ನು ಕೊಟ್ಟವೋ ಅದೇ ರೀತಿಯಾಗಿ ಕಲ್ಲು ಮಣ್ಣನ್ನು ಅದೇ ಉಷ್ಣತೆಯಲ್ಲಿ ಕಾಯಿಸಿದ್ರೆ ಅದು ತುಂಡಾಗಿ ಹೋಗುತ್ತೆ ಹೊರತು ಕಬ್ಬಿಣ ಮಾಡುವಂತೆ ಆ ಬಣ್ಣ ಸೌಂದರ್ಯವನ್ನು ಪಡ್ಕೊಳ್ಳಲ್ಲ ಕೆಲಸಕ್ಕೂ ಉಪಯೋಗಕ್ಕೆ ಬರಲ್ಲ ಆದ್ದರಿಂದ ಪರಮಾತ್ಮ ಆಯಾ ಜೀವರ ಸ್ವರೂಪ ಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂತೆಯೇ ಪ್ರವರ್ತನೆ ಮಾಡ್ತಾನೆ ಹೊರತು ಉಳಿದಂತೆ ಅಲ್ಲ ಒಂದು ಲೋಹ ಕೆಂಪಗೆ ಕಾದಾಗ ಅಗ್ನಿಯಂತೆ ಕಂಡರೂ ಕೂಡ ಆರಿದಾಗ ಮತ್ತೆ ಲೋಹದಂತೆ ಆಗತ್ತೆ ಅದರಂತೆ ನಿಷ್ಕ್ರಿಯವಾಗಿರ್ತಕ್ಕಂಥ ಜಗತ್ತು ಭಗವಂತನೇ ಅಂತರ್ಯಾಮಿಯಾಗಿ ಪ್ರೇರಕ ಆಗಿರೋದ್ರಿಂದ ಚೈತನ್ಯದಿಂದ ಚಟುವಟಿಕೆಯಿಂದ ಇರುವಂತೆ ಆಗತ್ತೆ ಬೆಂಕಿಯ ಸನ್ನಿಧಾನ ಇಲ್ಲದೆ ಲೋಹ ಬರೀ ಲೋಹ ಆಗಿ ಹೇಗಿರುತ್ತೋ ಅಥವಾ ಕಾಣಿಸುತ್ತೋ ಅದೇ ರೀತಿಯಾಗಿ ಭಗವಂತನ ಅನುಗ್ರಹ ತಪ್ಪಿದಾಗ ಜಗತ್ತು ನಿಷ್ಕ್ರಿಯವಾಗುತ್ತೆ ಅಂದಮೇಲೆ ಏನರ್ಥ ಆಯಿತು ಭಗವಂತನ ಇರುವಿಕೆಯಿಂದನೇ ಚೈತನ್ಯದಿಂದ ಕೂಡಿದ ಜಗತ್ತು ಇಲ್ಲಾಂದರೆ ಜಡಭೂತವಾಗಿ ಇರ್ತಿತ್ತು ತೇನವಿನ ತೃಣಮತಿ ಸಪ್ತವಾಹನ ನಿಖಿಲ ಜನರು ವ್ಯಾಪ್ತನ ಕಾಲದಿ ಹಿತವ ಕೈಕೊಂಡು ತಂದೆ ತಾಯಿ ಮೊದಲಾದವರಲ್ಲೆಲ್ಲ ಹಿತೈಷಿಗಳಾಗಿ ವರ್ತಿಸೋದು ಹೇಗೆ ಅಂದರೆ ಭಗವಂತನ ಅನುಗ್ರಹದ ಫಲ ಭಗವಂತ ಅವರಲ್ಲಿ ತದ್ರೂಪ ತದಾಕಾರ ತತ್ವ ಶಬ್ದ ವಾಚ್ಯನಾಗಿ ನೆಲೆಸಿರೋದ್ರಿಂದನೇ ಆಪ್ತತ್ವ ಅಂದರೆ ಸ್ನೇಹ ಇವರು ನಮ್ಮವರು ಅನ್ನೋ ಭಾವ ನಮಗೆ ಇಲ್ಲದೆ ಹೋದರೆ ಜೀವರು ತಾವಾಗಿ ಆಪ್ತರು ಆಗೋದಾಗಲಿ ಅಂದರೆ ನಮಗೆ ಬೇಕಾದವರು ಅವರಲ್ಲಿ ಸ್ನೇಹ ಮಾಡೋಣ ಈ ಯಾವ ಭಾವವೂ ಕೂಡ ಬರಲ್ಲ ಅಥವಾ ಅನಾಪ್ತರು ಇವರು ತನ್ನವರಲ್ಲ ಬೇರೆಯವರು ಆಗು ಈ ರೀತಿಯಾಗಿ ಕೂಡ ಜೀವನಿಗೆ ಆಗ್ತಕ್ಕಂಥ ಶಕ್ತಿ ಏನದು ಸರ್ವತಾ ಇಲ್ಲ ಆದ್ದರಿಂದ ನಮಗೆ ಮತ್ತೊಬ್ಬರಲ್ಲಿ ಪತ್ನಿ ಪುತ್ರಾದಿಗಳಿರ್ಬೋದು ಸ್ನೇಹಿತರಿರ್ಬೋದು ನಾವು ನೋಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅವರಲ್ಲಿ ಆಪ್ತತ್ವನೇ ಆಗಲಿ ಅಥವಾ ಅನಾಪ್ತತ್ವನೇ ಆಗಲಿ ಆಗಬೇಕು ಅಂತಾದರೆ ಅಲ್ಲಿ ಅಂತರ್ಯಾಮಿಯಾಗಿ ಭಗವಂತನೇ ಇರ್ತಕ್ಕಂಥದ್ದು ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯ ಅದನ್ನೇ ತಿಳಿಸ್ತಾರೆ ಪ್ರಾಣ ಬುದ್ಧಿ ದೇಹಾಪತ್ಯ ಆತ್ಮ ಎತ್ಸಂಪರ್ಕ ಪ್ರಿಯ ಆಸನ್ ತಕ್ಕೋಸ್ ಅಪರ ಪ್ರಿಯ ಅಂತ ಬೃಹದಾರಣ್ಯಕ್ಕು ಉಪರಿಷತ್ತು ಅದನ್ನೇ ಹೇಳ್ದೆ ಆತ್ಮನಕ್ಕಾಮಾಯ ಪತಿ ಪ್ರಿಯವೋ ಭವತಿ ಅಂತ ಹೀಗೆ ಭಗವಂತನ ಪ್ರವೇಶ ಅಥವಾ ನಿರ್ಗಮನ ಇದರಿಂದನೇ ಲೋಕದ ಎಲ್ಲ ವ್ಯವಹಾರಗಳು ಕೂಡ ನಡೆಯತಕ್ಕಂಥದ್ದು ಇಂಥ ಸಪ್ತವಾಹನ ನಿಖಿಲ ಜನರುಗಳು ವ್ಯಾಪ್ತನ ಆದುದರಿಂದ ಇಲ್ಲಿ ಸಪ್ತವಾಹನ ಅಂತಂದರೆ ಸೂರ್ಯ ಅವನ ರಥಕ್ಕೆ ಏಳು ಕುದುರೆಗಳಿರ್ತಕ್ಕಂಥದ್ದು ಅದರಿಂದ ಸೂರ್ಯನಿಗೂ ಸಪ್ತವಾಹನ ಅಂತ ಸೂರ್ಯ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೂ ಕೂಡ ಸಪ್ತವಾಹನ ಅಥವಾ ಸಪ್ತವಾಹನ ಅಂದರೆ ಸಪ್ತಶಾಸ್ತ್ರಗಳಿಂದ ತಿಳಿಯಲ್ಪಡ್ತಕ್ಕಂಥವನು ಭಗವಂತ ಯಾವುದು ಸಪ್ತಶಾಸ್ತ್ರಗಳು ಅಂದರೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಪಂಚರಾತ್ರ ಆಗಮ ಮೂಲರಾಮಾಯಣ ಇನ್ನೊಂದು ರೀತಿಯಾಗೂ ತಿಳಿಸ್ತಾರೆ ಸಪ್ತ ಅನ್ನೋ ಹೆಸರನ್ನು ಕುದುರೆ ಅಶ್ವವನ್ನೇ ವಾಹನವಾಗಿ ಉಳ್ಳವನು ಏಕೋ ಅಶ್ವೋವಹತಿ ಸಪ್ತನಾಮ ಅಂತ ಈ ರೀತಿಯಾಗೂ ಕೂಡ ತಿಳಿಸ್ತಾರೆ ಹೀಗೆ ಸಪ್ತವಾಹನ ಅಂತಂದರೆ ಪರಮುಖ್ಯವೃತ್ತಿಯಿಂದ ಪರಮಾತ್ಮ ಅವನೇ ಎಲ್ಲರಿಗೂ ಪರಮಾಪ್ತನಾಗಿರ್ತಕ್ಕಂಥವನು ಭಗವಂತನೇ ಎಲ್ಲರಲ್ಲಿ ವ್ಯಾಪ್ತನಾಗೋದಷ್ಟೇ ಎಲ್ಲ ನಮಗೂ ಅಂದರೆ ನಮ್ಮಲ್ಲಿರುವ ಬಿಂಬ ರೂಪಿಗೂ ಅವನಲ್ಲಿರುವ ಬಿಂಬ ರೂಪಿಗೂ ಅಭಿ ಅಭಿಮುಖೀಕರಣ ಆದಾಗ ಮಾತ್ರ ಆಪ್ತತ್ವ ಇಲ್ಲ ಅಂದ್ರೆ ನಾವು ಲೋಕದಲ್ಲಿ ಹೆಂಗೆ ಮುಖ ತಿರುಗಿಸ್ಕೊಂಡು ಹೋಗೋದು ಅಂತ ಹೇಳ್ತೀವಲ್ಲ ಹಾಗೆ ಅಭಿಮುಖೀಕರಣ ಇರಲಿಲ್ಲ ಅಂತ ಅನಾಪ್ತತ್ವ ಅನ್ನೋದು ಭಗವಂತನಿಂದನೇ ಆಗ್ತಕ್ಕಂಥದ್ದು ಇಲ್ಲಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಅಂದರೆ ಎಲ್ಲಿ ತನಕ ಶರೀರದಲ್ಲಿ ಇರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾನೆ ಆದರೆ ಸಪ್ತವಾಹನ ಅಂತ ಹೇಳೋ ಬದಲಿಗೆ ವಾಯುವಾಹನ ಅಂತ ಹೇಳ್ಬೋದಾಗಿತ್ತು ದಾಸರು ದ್ವಿತೀಯಾಕ್ಷರ ಪ್ರಾಸ ಮಾಡಬೇಕು ಅಂತ ಸಪ್ತವಾಹನ ಅಂತ ಈ ರೀತಿಯಾಗಿ ದುಷ್ಟಾಂತ ಕೊಟ್ರೇನು ಅಂತ ಏನು ದ್ವಿತೀಯಾಕ್ಷರ ಪ್ರಾಸ ಅಂದರೆ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಆಗಿರ್ತಕ್ಕಂಥದ್ದು ತಪ್ತ ಸಪ್ತ ಲುಪ್ತ ಸಪ್ತ ವ್ಯಾಪ್ತ ಆಪ್ತ ಹೀಗೆ ಅದನ್ನು ಹೇಳಲಿಕ್ಕೆ ಪ್ರಾಸಕ್ಕಾಗಿ ಸಪ್ತವಾಹನ ಅಂತ ಹೇಳಿದ್ರೇನು ಅಂತ ಕೇಳಿದ್ರೆ ಪ್ರಾಸಕ್ಕಾಗಿ ಸರ್ವತಾ ಅಲ್ಲ ಸಪ್ತವಾ ಜಿಪ್ಪನಾಗಿರ್ತಕ್ಕಂಥ ಅಗ್ನಿಯ ದೃಷ್ಟಾಂತವನ್ನು ಕೊಟ್ಟಾಗ ಸಪ್ತವಾಹನನಾಗಿರ್ತಕ್ಕಂಥ ಸೂರ್ಯನನ್ನೇ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಸಪ್ತವಾಹನ ಅನ್ನೋದನ್ನು ಹೇಳಿದರು ಏಕೋ ಅಶ್ವೋ ವಹತಿ ಸಪ್ತನಾಮ ಅಂತ ಉಪನಿಷತ್ತು ಹೇಳೋಂಗೆ ಸಪ್ತ ಅನ್ನೋ ಹೆಸರಿನ ಕೂದ್ರೆ ಸೂರ್ಯನಿಗೆ ವಾಹನ ಅವನೊಳಗಿರ್ತಕ್ಕಂಥ ಭಗವಂತನಿಗೂ ವಾಹನ ಹಾಗಾಗಿ ಸಪ್ತವಾಹನ ಅನ್ನೋ ಹೆಸರು ಇಬ್ಬರಿಗೂ ಕೂಡ ಅನ್ವಯ ಆಗ್ತಾ ಇದೆ ಸಪ್ತ ಜಿಪ್ಪನಾಗಿರ್ತಕ್ಕಂಥ ಅಗ್ನಿಯಲ್ಲಿ ತಪ್ಪದೇ ವೈಶ್ವದೇವಾದಿ ಎಲ್ಲ ಕರ್ಮಗಳನ್ನು ಗೃಹಸ್ಥನಾಗಿರ್ತಕ್ಕಂಥವನು ಕಾಲಕಾಲಕ್ಕೆ ಸಕಾಲದಲ್ಲಿ ಆಚರಣೆ ಮಾಡಿದರೆ ಸಪ್ತವಾಹನನಾಗಿರ್ತಕ್ಕಂಥ ಸೂರ್ಯಾಂತರ್ಗತ ನಾರಾಯಣ ಸುಷುಮ್ನ ನಾಡಿಯಲ್ಲಿ ಪ್ರಕಾಶ ಮಾಡಿ ಆ ಮಾರ್ಗವಾಗಿ ಜ್ಞಾನಿಗೆ ಉತ್ಕ್ರಮಣವನ್ನು ಮಾಡಿಸಿ ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ಸೂಚನೆ ಮಾಡಬೇಕಾಗಿತ್ತು ಆದ್ದರಿಂದ ಸಪ್ತವಾಹನ ಅನ್ನೋ ಶಬ್ದದಿಂದ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಹೇಳುವ ಮೂಲಕ ದಾಸರು ಭಗವಂತ ಶರೀರದಲ್ಲಿ ಯಾವ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಅಂತ ಸೂರ್ಯ ಅಂತರ್ಗತ ನಾರಾಯಣ ಅಲ್ಲಿ ಇಲ್ಲಿ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಶರೀರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಈ ಸಪ್ತವಾಹನ ಅನ್ನೋ ಶಬ್ದವೂ ಕೂಡ ವಿಷ್ಣು ಸಹಸ್ರ ನಾಮದಲ್ಲಿ ಬಂದಿರತಕ್ಕಂಥದ್ದು ಸೂರ್ಯನ ಅಧೀನವಾಗಿರ್ತಕ್ಕಂಥ ಮನುಷ್ಯನ ಆಯುಷ್ಯದ ಎಪ್ಪತ್ತೆರಡು ಹಗಲು ರಾತ್ರಿಗಳು ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ಅಂದರೆ ವರ್ಷ ಮನುಷ್ಯನ ಆಯಿತು ನೂರು ವರ್ಷ ಅಂತ ಇಟ್ಕೊಂಡ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ವರ್ಷ ಅಂಥ ನೂರು ವರ್ಷ ಅಲ್ಲಿ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ಅಂತೇಳಿ ಹಾಗೆ ಅಪೂರ್ಣಾಯುಷನಾಗಿರ್ತಕ್ಕಂಥ ಪರಮಾತ್ಮ ಅದ ಜೀವ ಅವನಿಗೆ ಎಪ್ಪತ್ತೆರಡು ಸಾವಿರ ನಾಡಿಗಳು ನಾಡಿಗಳ ಅಂತರ್ಯಾಮಿಯಾಗಿ ಈ ಸೂರ್ಯ ಸೂರ್ಯಗ ಸೂರ್ಯ ಅಂತರ್ಗತನಾಗಿ ಪರಮಾತ್ಮ ಇರ್ತಾನೆ ಆ ಭಗವದ್ ರೂಪಗಳಿಗೂ ಕೂಡ ಅಂದರೆ ಜೀವನ ಆಯುಷ್ಯವನ್ನು ನಿಯಮನ ಭಗವದ್ ರೂಪಕ್ಕೂ ಕೂಡ ಸಪ್ತವಾಹನ ಅಂತ ಹೆಸರು ಹೀಗೆ ಪ್ರತಿಯೊಂದು ನಾಮವೂ ಕೂಡ ಸೂರ್ಯ ಅಂತಗತ ಆಗಿರ್ತಕ್ಕಂಥ ಹೇಳ್ತಾ ಇದೆ ಈ ರೂಪಗಳು ಜೀವನಿಗೆ ಕಾರಣ ಆಗಿರೋದ್ರಿಂದ ಅತ್ಯಂತ ಆಪ್ತವಾಗಿರ್ತಕ್ಕಂಥದ್ದು ಅಹಂ ಅಂದರೆ ನಾನು ನನಗೆ ನನ್ನ ಮೇಲೆ ಅಭಿಮಾನಗೂಡುವಂತೆ ಮಾಡ್ತಕ್ಕಂಥವನ್ನೇ ಭಗವಂತ ಅಹೇಯತ್ವಾ ತಹಂನಾಮ ಅಂತ ನಾನು ನನಗಿಂತ ಹೆಚ್ಚಾಗಿ ಯಾರನ್ನ ಪ್ರೀತಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಪರಮಾತ್ಮನನ್ನೇ ಹೆಚ್ಚಾಗಿ ಪ್ರೀತಿ ಮಾಡಬೇಕಂದ್ರೆ ನನ್ನ ಅಸ್ತಿತ್ವಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಭಗವಂತ ಅವನೇ ನನ್ನಲ್ಲಿಯೂ ಸೂರ್ಯನಲ್ಲೂ ಇರ್ತಕ್ಕಂಥ ಹರಿ ಅವನೇ ಅಹಂ ಅಂತ ಅನಿಸ್ಕೊಂಡಿಯಾನೆ ಪರಮ ವೃತ್ತಿಯಿಂದ ಇಂತಹ ಪರಮಪ್ರಿಯನಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿ ಶರೀರದಲ್ಲಿ ವ್ಯಾಪ್ಸಿರೋದ್ರಿಂದನೇ ಸರ್ವರು ಆಪ್ತರಾಗಿ ಹರು ಅಂದರೆ ಸಾತ್ವಿಕರಿಗೆ ಸಾತ್ವಿಕರು ರಾಜಸರಿಗೆ ರಾಜಸರು ತಾಮಸರಿಗೆ ತಾಮಸರು ಅಂತ ಈ ರೀತಿಯಾಗಿ ಸರ್ವರು ಅಂದರೆ ಸಾತ್ವಿಕರಿಗೆ ತಾಮಸರು ತಾಮಸರಿಗೆ ರಾಜಸರು ಸರ್ವತಾ ಆಪ್ತರಾಗೋದು ಇಲ್ಲ ಏಕೆಂದರೆ ವಿಭಿನ್ನವಾಗಿರ್ತಕ್ಕಂಥ ಗುಣಧರ್ಮಗಳನ್ನು ಹೊಂದಿರ್ತಾರೆ ಸಾತ್ವಿಕರಾಗಿರ್ತಕ್ಕಂಥವ್ರು ಪರಮಾತ್ಮನೇ ಸರ್ವೋತ್ತಮ ಅನಾದಿ ಅನಂತ ಕಾಲಕ್ಕೂ ಸರ್ವ ಪ್ರೇರಕ ಸರ್ವನಿಯಾಮಕ ಇತ್ಯಾದಿ ಎಲ್ಲ ಹೇಳ್ತಾರೆ ತಾಮಸರು ಭಗವಂತನನ್ನು ಭಗವದ್ ಭಕ್ತರನ್ನು ಸದಾ ದ್ವೇಷ ಮಾಡ್ತಕ್ಕಂಥವರು ರಾಜಸರು ಇದ ಮಧು ಜ್ಞಾನದಿಂದ ಇರ್ತಕ್ಕಂಥದ್ದು ಸರ್ವರು ಆಪ್ತರಾಗಿ ಕಾಲದಲ್ಲಿ ಹಿತವ ಕೈಕೊಂಡು ಅಂದರೆ ಸರ್ವರು ಅಂದರೆ ಸಾತ್ವಿಕರಿಗೆ ಸಾತ್ವಿಕರೇ ಆಪ್ತರಾಗಿರ್ತಾರೆ ರಾಜಸರಿಗೆ ರಾಜಸ್ಸರೇ ಈ ರೀತಿಯಾಗಿ ತಿಳ್ಕೊಬೇಕು ತತ್ವಸುವಾಲೆಯಲ್ಲಿ ಜಗನ್ನಾಥದಾಸರೇ ಹೇಳ್ತಾರೆ ಸನ್ನಿಧಾನವು ನಿನ್ನದೆನ್ನಲ್ಲಿರಲಾಗಿ ಮನ್ನಿ ಸುಟ್ಟಿಹರು ಜನರೆಲ್ಲ ಮನ್ನಿ ಜನರೆಲ್ಲ ನಿನ್ನ ಕಾರುಣ್ಯ ಕಾರಣವೋ ಕಮಲಾಕ್ಷ ಹೀಗೆ ಆ ಜೀವನಿಗೆ ಅಸ್ತಿತ್ವ ಅವನಿಗೆ ಗೌರವ ಆಧಾರ ಸತ್ಕಾರ ಇತ್ಯಾದಿ ಎಲ್ಲ ಆಗಬೇಕು ಅಂತಾದರೆ ಒಳಗಿರುವಂತಹ ಭಗವಂತನ ಅನುಗ್ರಹದಿಂದಲೇ ಮಾತ್ರ ಸಾಧ್ಯ ಹೊರತು ಭಗವಂತ ಒಳಗಿರಲಿಲ್ಲ ಅಂತಾದರೆ ಕುಣಪನೆಯಿಂದ ಹರಿದದನು ಉಪೇಕ್ಷಿಪರು ಅವನೇ ಹೆಣ ಅಂತ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗವಾಗಿ ಆ ಶರೀರವನ್ನು ತೊಗೊಂಡೋಗ ಹೊರಗೆ ಹಾಕಿ ಮುಂದಿನ ಕಾರ್ಯಗಳನ್ನು ಮಾಡ್ತಿದ್ರು ಆದ್ದರಿಂದ ಇಷ್ಟೆಲ್ಲ ಗೌರವ ಸನ್ಮಾನ ಇಷ್ಟೆಲ್ಲ ಚೈತನ್ಯ ಎಲ್ಲ ಆಗ್ತಾ ಇದೆ ಅಂತ ಆದರೆ ಒಳಗಿರ್ತಕ್ಕಂಥ ಭಗವಂತನಿಂದನೇ ಎಲ್ಲ ಕಾಲದಲ್ಲಿ ಹಿತವ ಕೈಕೊಂಡು ನಮಗೆ ಅತ್ಯಂತ ಪ್ರಿಯನಾಗಿ ಭಗವಂತ ನಮ್ಮೊಳಗೆ ಇದ್ದು ನಮ್ಮಿಂದ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಅಂತಹ ಪರಮಾತ್ಮನನ್ನು ಜೀವ ಪರಮ ಆಪ್ತ ಅಂತ ತಿಳಿದು ಉಪಾಸನೆಯನ್ನು ಮಾಡಬೇಕು ಇದು ಸಾಮಾನ್ಯ ಜನರಿಂದ ಸಾಧ್ಯ ಇಲ್ಲ ಏಕಾಂತ ಭಕ್ತರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಮಾತ್ರ ಸಾಧ್ಯ ಉಳಿದವರಿಗೆ ಭಗವಂತ ಸದಾ ಪ್ರಿಯ ಅನ್ಸಲ್ಲ ಯಾಕೆ ಅಂದರೆ ಮನಸ್ಸು ಚಂಚಲ ಒಳ್ಳೆ ಕೆಲಸ ಆದಾಗ ನಾನೇ ಮಾಡಿದೆ ಅನ್ನೋ ಅಭಿಮಾನ ಕಾಲ ಕೆಲಸ ಕೈಕೊಟ್ಟಾಗ ಭಗವಂತನ ಸ್ಮರಣೆ ಆದ್ದರಿಂದ ಸದಾ ಭಗವಂತನ ಸ್ಮರಣೆ ಅನ್ನೋದು ಅವರಿಗೆ ಬರಲ್ಲ ಆದ್ದರಿಂದ ಅವರು ಕೂಡ ಲೋಕದಲ್ಲಿ ಎಲ್ಲರಿಗೂ ಕೂಡ ಅತ್ಯಂತ ಆಪ್ತರು ಪ್ರಿಯರು ಅಂತ ಆಗೋದು ಸಾಧ್ಯ ಇಲ್ಲ ಆದ್ದರಿಂದ ಒಬ್ಬ ಇನ್ನೊಬ್ಬ ವ್ಯಕ್ತಿಗೆ ಪ್ರಿಯ ಅನ್ನಿಸ್ಕೋಬೇಕು ಅಂತ ಆದರೆ ಭಗವಂತನ ಸನ್ನಿಧಾನದಿಂದ ಮಾತ್ರ ಸಾಧ್ಯ ಹೊರತು ಇಲ್ಲದೇ ಇದ್ರೆ ಇಲ್ಲ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿರ್ತಾನೆ ಅಹೇಯ ಅಥವಾ ತಹಂನಾಮ ತನಗೆ ತನ್ನ ಮೇಲೆ ಅಭಿಮಾನ ಮೂಡುವುದಕ್ಕೂ ಕಾರಣನಾಗಿರ್ತಕ್ಕಂಥವನು ಭಗವಂತ ಅಹಂ ಶಬ್ದವಾಚ್ಯನಾಗಿ ಅಂತ ತೋರಿಸ್ತಾರೆ ಹೀಗೆ ಪರಮಾತ್ಮ ಶರೀರದಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನೋದಕ್ಕೆ ತಪ್ಪಲು ಹಗತ ಅಗ್ನಿಯ ದೃಷ್ಟಾಂತವನ್ನು ಕೊಟ್ಟು ತಿಳಿಸಿದ್ದಾರೆ ಶ್ರೀಕೃಷ್ಣ ಅರ್ಪಣ